ರಾಮೇಶ್ವರಯ್ಯನವರು ಮೈಸೂರು ಪಟ್ಟಣದಲ್ಲಿ ಒಂದು ದಿನ ಬೆಳಗ್ಗೆ ಲಾಸ್ ಡೌನ್ ಬಜಾರಿನ ಉತ್ತರ ಭಾಗದ ಖಾಲಿ ಜಾಗದಲ್ಲಿ ನಿಂತು ಅವನ ಬಳಿ ಸೇರಿದ್ದ ಎಂಟು ಹತ್ತು ಮಂದಿಗೆ ಮತ ವಿಷಯವನ್ನು ಕುರಿತು ಉಪನ್ಯಾಸ ಮಾಡುತ್ತಿದ್ದ ಅದು ಕ್ರೈಸ್ತ ಮಿಷಿನರಿಗಳ ಚಟುವಟಿಕೆ ಪ್ರಬಲವಾಗಿದ್ದ ಕಾಲ ಆ ದಿನ ಅಲ್ಲಿ ಉಪನ್ಯಾಸ ಮಾಡುತ್ತಿದ್ದ ನೋಡಿರಿ ನಮ್ಮ ಕ್ರಿಸ್ತನು ಪತಿತರನ್ನು ಉದ್ಧಾರ ಮಾಡಿದ ಬಡವರಿಗೆ ಸಹಾಯ ಮಾಡಿದ ಆತನು ದೇವರ ಮಗ ಆತನನ್ನು ನಂಬಿರಿ ನಿಮ್ಮ ಕೃಷ್ಣನು ಏನು ಮಾಡಿದ್ದಾನೆ ಬೆಣ್ಣೆ ಕದ್ದಿದ್ದಾನೆ ಇಷ್ಟು ಹೇಳಿದ ಹೊತ್ತಿಗೆ ಸರಿಯಾಗಿ ಆ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ಆತ ಈ ಮಿಷನರಿಯ ಮಾತಿನೊಳಕ್ಕೆ ಬಾಯಿ ಹಾಕಿಕೊಂಡು ಬಂದ ಆಗಂತುಕ ಕೃಷ್ಣನ ವಿಚಾರ ನಿಮಗೆ ಏನು ತಿಳಿಯೋದು ಉಪನ್ಯಾಸಕ ನೀವು ಯಾರ್ರೀ ಆಗಂತುಕ ನೀವು ಯಾರು ನಾವು ಪಾದಿಗಳು ನೀವು ಪಾದ್ರಿಗಳಿಗೆ ನಾವು ಪಾದ್ರಿಗಳಿಗೆ ಉಪಾದಿಗಳು ಅದು ಹೇಗೆ ನಿಮಗೆಲ್ಲ ಗುರುಗಳಾಗಿರುವ ವೆಸ್ಲಿಯನ್ ಮಿಷನರ್ ಕೇಳಿರಿ ಅವರಿಗೆ ನಾನು ಪಾಠ ಹೇಳಿಕೊಡುವವನು ಹೀಗೆಂದಾತ ರಾಮೇಶ್ವರಯ್ಯನವರು ಇವರು ಮೈಸೂರು ಪಟ್ಟಣದಲ್ಲಿದ್ದ ಪರಂಗಿ ಜನಕ್ಕೆ ಮುಖ್ಯವಾಗಿ ಪಾದರೆಗಳಿಗೆ ಕನ್ನಡ ಹೇಳಿಕೊಡುತ್ತಿದ್ದವರು ಅಭಿನಯ ರಾಮೇಶ್ವರಯ್ಯನವರು ಚೆನ್ನಾಗಿ ಬಿ ಎ ಪಾಸು ಸಂಸ್ಕೃತದಲ್ಲಿ ವಿದ್ವಾಂಸರಾಗಿದ್ದರು ಈ ಮೇಲಿನ ಸಂದರ್ಭ ನಡೆದ ಸುಮಾರಿನಲ್ಲಿ ಅವರು ವೆಸ್ಟ್ಲಿಯನ್ ಮಿಷನ್ ಹೈಸ್ಕೂಲಿನಲ್ಲಿ ಉಪಾಧ್ಯಾಯರಾಗಿದ್ದರು ಅವರು ಚರಿತ್ರೆ ಪಾಠ ಹೇಳುತ್ತಿದ್ದರಂತೆ ಮೊಘಲ್ ಚಕ್ರವರ್ತಿ ಹುಮಾಯುನಿಗೆ ಕಾಯಿಲೆ ಬಂದಾಗ ಆತನ ತಂದೆ ಬಾಬರನು ದೇವರನ್ನು ಬೇಡಿಕೊಂಡು ಯಾವುದೋ ಮಂತ್ರ ಹೇಳುತ್ತ ತನ್ನ ಮಗನಿಗೆ ಬಂದಿದ್ದ ರೋಗ ತನಗೆ ಬಂದು ಮಗವನ್ನು ಆರೋಗ್ಯವಂತನಾಗಲಿ ಎಂದು ಹೇಳಿಕೊಂಡು ಯಾವುದೋ ಶಾಸ್ತ್ರಕ್ರಿಯೆ ನಡೆಸಿದನೆಂದು ಕತೆ ಇದನ್ನು ಕಾರ್ಯಾನುಕರಣದ ಮೂಲಕವಾಗಿ ನಿರೂಪಣ ಮಾಡುತ್ತಿದ್ದರಂತೆ ರಾಮೇಶ್ವರಯ್ಯನವರು ಶಾಸ್ತ್ರಕ್ರಿಯೆ ನಡೆಸುವಾಗ ಬಾಬರನು ತನ್ನ ಎರಡೂ ಕೈಗಳನ್ನು ಮೇಲೆ ಕೆತ್ತಿ ಪ್ರದಕ್ಷಿಣಾಕಾರವಾಗಿ ತಿರುಗಿ ಜೈ ಜಪ್ ಎಂದು ಮೂರು ಸಲ ಹೇಳಿದ್ದೊಪ್ ಎಂದು ಕೆಳಕ್ಕೆ ಬಿದನಂತೆ ಇದನ್ನು ರಾಮೇಶ್ವರಯ್ಯನವರು ಕಾರ್ಯದಲ್ಲಿ ತೋರಿಸುತ್ತಿದ್ದರಂತೆ ಇದನ್ನು ನೋಡುವುದಕ್ಕೆ ಹುಡುಗರಿಗೆ ಬಹು ಖುಷಿ ಇದನ್ನು ನನಗೆ ಹೇಳಿದವರು ಆ ಕಾಲದಲ್ಲಿ ಅಲ್ಲಿ ವಿದ್ಯಾರ್ಥಿಯಾಗಿದ್ದ ಎಂ ಜಿ ಕೆಲವು ಕಾಲ ಎಂಪಿ ಪಿ ಸೋಮಶೇಖರ ರಾಯರು ಕೂಡ ರಾಮೇಶ್ವರಯ್ಯರವರ ವಿದ್ಯಾರ್ಥಿಯಾಗಿದ್ದರು ರಾಮೇಶ್ವರಯ್ಯನವರು ಪಾಠ ಹೇಳುವಾಗ ವಿನೋದ ಕಥೆಗಳನ್ನು ಹೇಳುತ್ತಿದ್ದರು ಅವರು ಕೆಲವು ವರ್ಷಗಳಾದ ಮೇಲೆ ತುಮಕೂರಿನಲ್ಲಿ ಎಂಪ್ರೆಸ್ ಗರ್ಲ್ಸ್ ಹೈಸ್ಕೂಲಿಗೆ ಹೆಡ್ ಮಾಸ್ಟರ್ ಆಗಿ ಬಂದರು ಅಲ್ಲಿಯೂ ವಿದ್ಯಾರ್ಥಿನಿಯರ ಪ್ರೀತಿ ಮನ್ನಣೆಗಳನ್ನು ಸಂಪಾದಿಸಿದರು ರಾಮೇಶ್ವರಯ್ಯನವರು ನರಸ್ತೆಯಲ್ಲಿ ಪರಿಶುದ್ಧರು ಪ್ರಾಮಾಣಿಕರು ಆದ್ದರಿಂದ ಅವರ ವಿಷಯದಲ್ಲಿ ಎಲ್ಲರಿಗೂ ಗೌರವ ಅವರು ವೃತ್ತಪತ್ರಿಕೆಗಳಲ್ಲಿ ಸಾರ್ವಜನಿಕ ವಿಚಾರಗಳನ್ನು ಕುರಿತು ಟಿಕೆ ಮಾಡಿ ಬರೆಯುತ್ತಿದ್ದುದುಂಟು ಮತ್ತು ಆ ಕಾರ್ಯದಲ್ಲಿ ಅವರು ನಿರ್ಭೀತರಾಗಿ ನಿರ್ದಾಕ್ಷಿಣ್ಯದಿಂದ ಇರುತ್ತಿದ್ದರು ಪತ್ರಿಕಾ ಕೆಲವು ಕಾಲದ ನಂತರ ಮೈಸೂರಿನಲ್ಲಿ ಸಬ್ ಜಡ್ಜಿಯಾಗಿದ್ದು ಉತ್ತರೋತ್ತರ ಸರ್ಕಾರದ ಸೆಕ್ರೆಟರಿ ಪದವಿಗೆ ಹತ್ತಿದ ಡಿಎಂ ನರಸಿಂಗರಾಯರು ರಾಮೇಶ್ವರಯ್ಯನವರ ಪತ್ರಿಕಾ ಸಂಗತಿಯನ್ನು ತಿಳಿದುಕೊಂಡು ರಾಮೇಶ್ವರಯ್ಯನವರ ಸ್ನೇಹವನ್ನು ಸಂಪಾದಿಸಿದರು ಅವರಿಬ್ಬರೂ ಸೇರಿ ಹತ್ತಾರು ಲೇಖನಗಳನ್ನು ಬರೆದಿದ್ದು ನನಗೆ ಗೊತ್ತಿದೆ ಅವರಿಬ್ಬರೂ ಬದುಕಿದ್ದ ಕಾಲದಲ್ಲಿ ಈ ಸಂಗತಿಯನ್ನು ಪ್ರಕಟಪಡಿಸುವುದು ಅನುಚಿತವಾಗುತ್ತಿತ್ತು ರಾಮೇಶ್ವರಯ್ಯನವರು ನರಸಿಂಗರಾಯರು ಬರೆದ ಲೇಖನಗಳು ಮದ್ರಾಸಿನ ಇಂಡಿಯನ್ ಪೇಟ್ರಿಯೇಟ್ ಎಂಬ ಇಂಗ್ಲಿಷ್ ದಿನಪತ್ರಿಕೆಯಲ್ಲಿ ಬಂದವು ಬಹುಶಃ ಹಿಂದೂ ಪತ್ರಿಕೆಯಲ್ಲೂ ಕೆಲವು ಪ್ರಕಟವಾದವು ಆ ಲೇಖನಗಳು ಪುಸ್ತಕ ರೂಪದಲ್ಲಿ ಪ್ರಕಟಗೊಂಡವು ಮೂರು ಸಂಪುಟಗಳೆಂದು ನನ್ನ ಜ್ಞಾಪಕ ಎ ಮೇಕಿಂಗ್ ಇವೆಂಟ್ಸ್ ಇನ್ ಮೈಸೂರು ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಇದು ಸಾವಿರದ ಒಂಬೈನೂರ ಹನ್ನೊಂದು ಹನ್ನೆರಡರ ಮಾತು ಅದರ ತಾತ್ಪರ್ಯ ವಿಶ್ವೇಶ್ವರ್ಯನವರು ಮೈಸೂರಿನ ಸರ್ಕಾರಕ್ಕೆ ಬಂದದ್ದು ಇಕನಾಮಿಕ್ ಕಾನ್ಫರೆನ್ಸನ್ನು ಸ್ಥಾಪಿಸಿದ್ದು ದಿವಾನರಾದದ್ದು ಒಂದು ನೂತನ ಯುಗದ ಪ್ರಾರಂಭ ಎಂದು ಇದನ್ನು ಹೇಳುವ ವ್ಯಾಜ್ಯದಲ್ಲಿ ಹತ್ತಾರು ಸಂಗತಿಗಳನ್ನು ಮತ್ತು ಹತ್ತಾರು ಮಂದಿ ಮಹನೀಯರನ್ನು ಕುರಿತ ಟೀಕೆಗಳಿವೆ ನನ್ನಲ್ಲಿದ್ದ ಪುಸ್ತಕಗಳು ಕಳೆದು ಹೋಗಿವೆ ಅವುಗಳನ್ನು ಯಾರಾದರೂ ನನಗೆ ಕಳಿಸಿಕೊತೊ ಕಳಿಸಿದಲ್ಲಿ ಬೆಳೆ ಕೃತಜ್ಞತೆಯಿಂದ ವಂದಿಸಲು ಸಿದ್ಧನಾಗಿದ್ದೇನೆ ಆ ಪ್ರಕಟಣೆಗಳಲ್ಲಿ ಮೈಸೂರು ದೇಶದ ರಾಜ್ಯ ಚರಿತ್ರೆಗೂ ಪ್ರಜಾಭ್ಯುದಯ ಚರಿತ್ರೆಗೂ ಸಂಬಂಧಪಟ್ಟ ಬಹು ಸಂಗತಿಗಳು ಸೇರಿವೆ ದೇಶ ಚರಿತ್ರೆಯನ್ನು ಬರೆಯುವವರಿಗೆ ಅದು ಬಹು ಬೆಲೆಯುಳ್ಳ ಸಾಮಗ್ರಿ ನಮ್ಮ ಗೋಕಲೆ ಸಾರ್ವಜನಿಕ ವಿಸ್ತಾರ ಸಂಸ್ಥೆಯಲ್ಲಿ ಜೇಷ ಚರಿತ್ರೆಯ ಸಾಮಗ್ರಿಯನ್ನು ಸಂಗ್ರಹಿಸಿಡುತ್ತಿದ್ದೇವೆ ವಾಚಕ ಮಹಾಶಯರಲ್ಲಿ ಯಾರಾದರೂ ಚಾರಿತ್ರಿಕ ಸಾಮಗ್ರಿ ಉಳ್ಳವರು ಆ ಸಾಮಗ್ರಿಯನ್ನು ಅದು ಎಷ್ಟು ಸಣ್ಣದಾದರೂ ಸ್ವಲ್ಪದ ಸ್ವಲ್ಪದ್ದಾದರೂ ಅದನ್ನು ಗೋಕುಲೆ ಸಂಸ್ಥೆಗೆ ಕೊಟ್ಟು ಉಪಕರಿಸಬೇಕೆಂದು ಬೇಡುತ್ತೇವೆ ಕೋಪಿನ ಒಂದು ಸಾರಿ ದಸರಾ ಸಮಯದಲ್ಲಿ ನಾನು ಮೈಸೂರಿನಲ್ಲಿ ಸೆಕ್ರೆಟರಿ ನರಸಿಂಗರಾಯರ ಅತಿಥಿಯಾಗಿ ಅವರ ಬಿಡಾಲದಲ್ಲಿ ಬಿಡಾರದಲ್ಲಿದ್ದೆ ಅಂದು ಬೆಳಿಗ್ಗೆ ನರಸಿಂಗರಾಯರು ಬಹುಶಃ ದಿವಾನರನ್ನು ಕಾಣಲು ಅವರ ಲೇಕ್ ವ್ಯೂ ಬಂಗಿಲಿಗೆ ಹೋಗಿದ್ದರು ಆಗ ನಾನು ಆ ಜಾಗದಲ್ಲಿ ಹಾಕಿದ್ದ ಬಿದಿರು ತಟಿಕೆಯ ಕೋಣೆಯಲ್ಲಿ ಸ್ನಾನ ಮಾಡುತ್ತಿದ್ದೆ ಅಲ್ಲಿಗೆ ದಯಾ ಮಾಡಿಸಿತ್ತು ರಾಮೇಶ್ವರಯ್ಯನವರ ಸವಾರಿ ಮೈ ಮೇಲೆ ಒಂದು ಬನಿಯನ್ ಕೂಡ ಇಲ್ಲ ಪಂಚಿಗೆ ಬದಲಾಗಿ ಕೌಪೀನ ದೊಡ್ಡ ಶಾಲು ಹೊದೆ ನಾನು ಕೇಳಿದೆ ಇದೇನು ಹೀಗೆ ಬಂದಿರಿ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 ಬೇಸರ ಪರಿಹಾರಕ್ಕೆಂದು ಮಾತನಾಡುತ್ತಿದ್ದೆವು ಅಷ್ಟರಲ್ಲಿ ಡಿ ಎಂ ನಗರಸಿಂಗರಾಯರು ಅಲ್ಲಿ ಬಂದು ಸ್ನಾನದ ಕೋಣೆಯೊಳಕ್ಕೆ ಇಣುಕಿ ನೋಡಿದರು ಕಣ್ಣ ನಾನು ಕೇಳಿದೆ ಏನು ಆಶ್ಚರ್ಯವೇ ಮೊದಲೇ ಸಾಕಾಗಿತ್ತು ನಮ್ಮ ರಾಮೇಶ್ವರಯ್ಯನ ಪುಚ್ಚಾಟ ಈಗ ಜೊತೆಗೆ ನೀವೂ ಸೇರಿದಿರಿ ನಾನು ಹೊರಗಡೆಯಿಂದ ಸಂಸ್ಕೃತ ಮಾತನ್ನು ಕೇಳಿ ಯಾರೋ ಮುಳುಬಾಗಿಲೋ ಆಚಾರು ಎಂದುಕೊಂಡೆ ಸರಿ ಮುಖ್ಯಪುರಾಣ ದೇವರ ಶಿಷ್ಯರು ಎಲ್ಲರೂ ನಕ್ಕು ರಾಮೇಶ್ವರಯ್ಯನವರು ನಿರಹಂಕಾರಿಗಳು ಕುಟಿಲ ಕೃತ್ ಕೃತ್ರಿಮಗಳನ್ನರಿಯದವರು ಉಪಾಯಗಳನ್ನು ಅರಿಯದವರು ನೈಜವಾದ ಒಳ್ಳೆಯ ಒಳ್ಳೆಯವನನ್ನು ಕಾಣಬೇಕೆಂದರೆ ಅಂಥವರನ್ನು ನೋಡಬೇಕು